ಬರುವಳು ತಾಯಿ ಅಂಬಿಕೆ ಬರೋಬಳು ತಾಯಿ ಅಂಬಿಕೆ ಬರುವಳು ಐಸಿ ಮೋಕಾಮಿಗೆ ಸರ್ವಳು ಐಸಿ ಮೋಕಾಮಿ ಕೇಬಲ ತಾಯಿ ಅಂಬಿಕೆ ಪಟ್ಟೆ ಸೀರೆಯ ನೊಟ್ಟು ರತ್ನ ಕಂಚುಕ ತೊಟ್ಟು ಹೊಟ್ಟೆ ಸೀರೆಯ ನೊಟ್ಟು ರತ್ನ ತೊಟ್ಟು ಇಟ್ಟು ವಜ್ರದ ಪಟ್ಟಿ ಕಟ್ಟಿ ಕಂಚು ಕಂಠಿ ಕಟ್ಟಾಣಿ ತೊಟ್ಟು ಇಟ್ಟು ವಜ್ರದ ಪಟ್ಟಿ ಕಂಠಿ ಕಟ್ಟಾಣಿ ತೊಟ್ಟು ಬರುವಳು ತಾಯಿ ಅಂಬಿಕೆ ದುಂಡು ಮಲ್ಲಿಗೆ ಜಾದಿ ಸುರಗಿ ಸೇವಂತಿಗೆ ದುಂಡು ಮಲ್ಲಿಗೆ ಜಾದಿ ಸುರಗಿ ಸೇವಂತಿಗೆ ದಂಡೆ ಮುಡಿದ ತಾಯಿ ಅಂದದಿ ಬಳುಕೋತ ದಂಡೆ ಮುಡಿದ ತಾಯಿ ಿ ಬಳುಕೋತ ಬರುವ ತಾಯಿ ನಂಬಿಕೆ ಮುತ್ತು ಮಾಣಿಕ್ಯ ಪಚ್ಚೆ ಚೊಕ್ಕ ಚಿನ್ನದ ಸರ ಮುತ್ತು ಮಾಣಿಕ್ಯ ಪಚ್ಚೆ ಚೊಕ್ಕ ಚಿನ್ನದ ಸರ ಹೊತ್ತು ಹವಳ ಹಾರ ತೊಟ್ಟ ಭಾಗ್ಯರ ಲಕ್ಷ್ಮಿ ತೊಟ್ಟು ಹೊಟ್ಟು ಅವಳ ಹೊತ್ತು ಹವಳ ಹಾರ ತೊಟ್ಟ ಭಾಗ್ಯದ ಲಕ್ಷ್ಮೀ ಬರುವಳು ತಾಯಿ ಅಂಬಿಕೆ ಚಿತ್ತವ ಸೆಳೆಯೂತ ಭಕ್ತರ ಮನೆಗಿಂದು ಚಿತ್ತವ ಸೆಳೆಯೂತ ಭಕ್ತರ ಮನೆಗಿಂದು ಭಾಗ್ಯವ ಕೊಡಲೆಂದು ಶಾಲ ದೇಸನ್ನು ತೆಂದು ಭಾಗ್ಯವ ಕೊಡಲೆಂದು ಶು ತಿಂದ ಬರುವ ಜಗದಂಬಿಕೆ ಮೂಕಾಮಿಕೆ ಜಗದಂಬಿಕೆ ಮೂಕಾಮಿಕೆ ಮೂಕಾಂಬಿಕೆ ಅಂಬಾ ಜಗದಂಬಿಕೆ ಮೂಕಾಂಬಿಕೆ ಅಂಬಾ ಜಗದಂಬಿಕೆ